ಬೌದೈಕ ತಾತ್ಪರ್ಯ ಮೇಲೆ ಹೇಳಿದ ಔಟ್ಲೈನ್ಸ್ ಎಸೆನ್ಶಲ್ಸ್ ಈ ಎರಡು ಗ್ರಂಥಗಳಲ್ಲದೆ ಅವುಗಳ ಜೊತೆಗೆ ಬೇರೆ ಗ್ರಂಥಗಳು ಅವೆರಡವು ಅವರವು ಮೈಸೂರಿನ ಕಾವ್ಯಾಲಯ ಸಂಸ್ಥೆಯಿಂದ ಪ್ರಕಾಶಿತವಾಗಿವೆ ಅವು ಸಾಮಾನ್ಯ ವಾಚಕರಿಗೆ ಅತ್ಯಂತ ಉಪಯುಕ್ತವಾಗುತ್ತವೆ ಆಧ್ಯಾತ್ಮಶಾಸ್ತ್ರದ ಪ್ರಶ್ನೆಗಳು ಕಾವ್ಯ ಕಾವ್ಯಮೀಮಾಂಸೆ ಇವು ಈ ಉಪನ್ಯಾಸ ಸಂಗ್ರಹಗಳ ಮುಖ್ಯ ವಿಷಯ ಉಪನ್ಯಾಸಗಳಲ್ಲಿ ಕೆಲವು ಗ್ರಂಥ ವಿಮರ್ಶನ ರೂಪದವು ಇನ್ನು ಕೆಲವು ಸ್ವತಂತ್ರ ಪ್ರಬಂಧಗಳು ವಿಮರ್ಶನಾ ಪ್ರಬಂಧಗಳನ್ನು ನೋಡಿದರೆ ಅವರ ದೃಷ್ಟಿ ಎಷ್ಟು ಉದಾರವಾದದ್ದು ಅವರ ಮನಸ್ಸು ಇತರ ಲೇಖಕರ ವಿಷಯದಲ್ಲಿ ಹೇಗೆ ಸಹಾನುಭೂತಿಯುಳ್ಳು ಅವರ ವಾಕ್ಯ ಶೈಲಿ ಎಷ್ಟು ಸರಳವಾದದ್ದು ಮತ್ತು ಎಷ್ಟು ವಿಷದವಾಗಿ ಬೋಧೈಕ ತಾತ್ಪರ್ಯವುಳ್ಳು ಎಂಬುದು ಎಂಥವರಿಗೂ ಕಾಣಬಾರದೇ ಇರದು ಕ್ಷೇತ್ರ ಪರಿಮಿತಿ ಹಿರಿಯಣ್ಣನವರು ಬರೆದದ್ದು ಗಾತ್ರದಲ್ಲಿ ಸ್ವಲ್ಪ ಆದರೂ ಅಷ್ಟೂ ಅದರ ತೂಕ ಗಾತ್ರದಷ್ಟು ಅಪರಂಜಿ ಅವರಿಗೆ ಪರಿಮಾಣಕ್ಕಿಂತ ಗುಣ ದೊಡ್ಡದು ಅವರು ಹೀಗೆ ಕೈಯಿಟ್ಟದ್ದು ಚಿನ್ನವಾದದ್ದಕ್ಕೆ ಕಾರಣ ಅವರು ಇಟ್ಟುಕೊಂಡಿದ್ದ ಕ್ಷೇತ್ರ ಪರಿಮಿತಿ ಎಂದು ನನಗನ್ನಿಸುತ್ತದೆ ಅವರು ಕೆಲವು ವಿಷಯಗಳನ್ನು ತಮ್ಮದನ್ನಾಗಿ ಮಾಡಿಕೊಂಡಿದ್ದರು ಮೊದಲನೆಯದು ಕಾವ್ಯಪಾಠ ಅದು ಅವರ ಉದ್ಯೋಗಕ್ಕೆ ಸೇರಿದ್ದು ಅದಕ್ಕೆ ಬೇಕಾದ ಸಂಸ್ಕೃತ ಸಾಹಿತ್ಯ ಇಂಗ್ಲಿಷ್ ಸಾಹಿತ್ಯಗಳಲ್ಲಿ ಪಾರಂಗತರಾಗಿದ್ದರು ಆಮೇಲೆ ತತ್ವಶಾಸ್ತ್ರ ಷಡ್ ದರ್ಶನಗಳ ಪ್ರಕ್ರಿಯೆಗಳನ್ನು ಪ್ರಮಾಣ ಪ್ರಮೇಯಗಳನ್ನು ಸ್ವಾಧೀನಪಡಿಸಿಕೊಂಡಿದ್ದರು ಅದರಲ್ಲಿ ವಿಶೇಷವಾಗಿ ಅದ್ವೈತ್ಯ ಅದ್ವೈತ ವಿಶಿಷ್ಟ ಅದ್ವೈತ ಶಾಸ್ತ್ರಗಳನ್ನು ತಲಾಸ್ಪರ್ಶಿಯಾಗಿ ನೋಡಿದ್ದರು ವೇದಾಂತಶಾಸ್ತ್ರಕ್ಕೆ ಸಂವಾದಿಯಾಗಿ ಗಣ್ಯವಾಗುವ ಪಾಶ್ಚಾತ್ಯ ತಾತ್ವಿಕ ಗ್ರಂಥಗಳನ್ನು ಕೂಲಂಕಷವಾಗಿ ಪರಾಮರ್ಶಿಸಿದ್ದರು ಇಷ್ಟೆಲ್ಲ ಇದ್ದರೂ ಸಾಮಾನ್ಯ ಸಂಭಾಷಣೆಯಲ್ಲಾಗಲಿ ಲೇಖನದಲ್ಲೇ ಆಗಲಿ ಪಾಂಡಿತ್ಯವು ಧೋರಣೆಯು ರವಿಯಷ್ಟು ಎದ್ದು ಕಾಣುತ್ತಿರಲಿಲ್ಲ ಪ್ರಕೃತಕ್ಕೆ ಬೇಕೋ ಅಷ್ಟೇ ಮಾತು ನ ಅಪೇಕ್ಷಿತ ಉಚ್ಯತೆ ತತ್ವಶಾಸ್ತ್ರ ಎತ್ಕಿಂಚಿತ್ತು ಕಾವ್ಯಮೀಮಾಂಸೆ ಈ ಎರಡನ್ನೂ ಬಿಟ್ಟು ಬೇರೆ ಯಾವ ವಿಷಯಕ್ಕೂ ಅವರು ತಲೆ ಹಾಕಿಕೊಂಡು ಬರುತ್ತಿರಲಿಲ್ಲ ಅವರಿಗೆ ತಿಳಿದಿದ್ದ ವಿಷಯಗಳು ಇವಲ್ಲದೆ ನಾಲ್ಕಾರಿದ್ದವು ಗಣಿತಶಾಸ್ತ್ರದಲ್ಲಿ ಅವರಿಗೆ ಪರಿಶ್ರಮವಿತ್ತು ಸಂಗೀತದ ಪರಿಚಯವಿತ್ತು ಆದರೆ ತಮಗೆ ಸೇರದಿದ್ದ ಈ ವಿಷಯಗಳಲ್ಲಿ ಅವರು ತಟಸ್ಥರಾಗಿರುತ್ತಿದ್ದರು ವಿಷಯದ ಪರಿಚಯವೇ ಅವರಿಗಿಲ್ಲವೇನೋ ಎನಿಸುವಷ್ಟರ ಮಟ್ಟಿಗೆ ತಮ್ಮ ಕಾರ್ಯಕ್ಷೇತ್ರವನ್ನು ಅವರು ಹೀಗೆ ಕಟ್ಟುನಿಟ್ಟಾಗಿ ಮಿತಪಡಿಸಿಕೊಂಡಿದ್ದರಿಂದ ಆ ಮಿತ ಕ್ಷೇತ್ರದಲ್ಲಿ ಅವರು ಮಾಡಿದ ವ್ಯವಸಾಯ ಫಲಕಾರಿಯಾಯಿತು ವಿಸ್ತಾರ ಕಡಿಮೆಯಾದರೂ ಆಳ ದೊಡ್ಡದು ಈ ಕ್ಷೇತ್ರ ಪರಿಮಿತಿಯ ಗುಣಾಂಶವನ್ನು ನಮ್ಮ ಲೇಖಕರು ಭಾಷಣಕರ್ತರು ನಾನು ಸಹ ಲಕ್ಷ್ಯದಲ್ಲಿರಿಸಿಕೊಳ್ಳುವುದು ಸಾಹಿತ್ಯ ದೃಷ್ಟಿಯಿಂದ ತುಂಬಾ ಅವಶ್ಯವೆನಿಸುತ್ತದೆ ಸರ್ವಜ್ಞ ಪೀಠಕ್ಕೆ ಏಣಿ ಹಾಕುವುದಕ್ಕೆ ಬದಲಾಗಿ ಯಾವುದೋ ಒಂದೋ ಎರಡೋ ವಿಷಯಗಳಲ್ಲಿ ಪ್ರಾಮಾಣಿಕವಾದ ಬೋಧೆಯನ್ನು ಸಂಪಾದಿಸಿಕೊಳ್ಳುವುದಕ್ಕೆ ಪ್ರಯತ್ನಿಸುವುದು ಶ್ರೇಯಸ್ಕರ ಹಿರಿಯಣ್ಣನವರು ಮಹಾನುಭಾವರು ಅವರ ಸ್ಮರಣೆ ನನಗೆ ಸಂತೋಷವೂ ಹೌದು ಸುಕೃತವೂ ಹೌದು